ಸಾ ಶ ನಾನ ಶಬಿ ಎಂಬಿ ಶ್ರುತಿ ಪ್ರತಿಪಾದ್ಯನೆನಿಸುವ ಕೇಶವನ ರೂಪದ್ವಯವ ಚಿದೇಹದೊಳಹೊರಗೆ ಬೇಸರದೆ ಸದ್ಭಕ್ತಿಯಿಂದ ಉಪಾಸನೆ ಗೈಯು ತಗುಧರು ಹುತಾಶನನ ಓಲಿಪ್ಪನೆಂದನವರತು ತುತಿಸುವರು ಸಾ ಶೇ ಅಭಿ ಎಂಬ ಶ್ರುತಿವಾಕ್ಯ ಅಂದರೆ ಪುರುಷ ಸೂಕ್ತ ಶ್ರುತಿಯಿಂದ ಪ್ರತಿಪಾದ್ಯನಾಗಿರುವ ಕೇಶವನಾಮ ಪರಮಾತ್ಮನ ಎರಡು ರೂಪಗಳನ್ನು ಚಿದೇಹದ ಒಳಗೆ ಹೊರಗೆ ಸದಾಕಾಲ ಭಕ್ತಿಯಿಂದ ಸದ್ಭಕ್ತಿಯಿಂದ ಉಪಾಸನೆ ಮಾಡ್ತಾ ಜ್ಞಾನಿಗಳು ಭಗವಂತನನ್ನು ಅಗ್ನಿಯಂತೆ ಇದ್ದಾನೆ ಅಂತ ಸ್ತೋತ್ರ ಮಾಡ್ತಾರೆ ಪರಮಾತ್ಮ ಜೀವರ ಚಿದೇಹ ಅಂದರೆ ಸ್ವರೂಪದೇಹದ ಒಳಗೂ ಹೊರಗೂ ನೆಲೆಸಿರ್ತಾನೆ ಒಳಗೆ ಅನಶನ ಅನ್ನೋ ಸಾಕ್ಷಿ ರೂಪದಿಂದ ಇರ್ತಾನೆ ಹೊರಗಡೆ ಅಂದರೆ ಸ್ಥೂಲ ದೇಹದಲ್ಲಿ ಸಾಶನ ಈ ರೂಪದಿಂದ ನೆಲೆಸಿರ್ತಾನೆ ಜ್ಞಾನಿಗಳಾದವರು ಭಗವಂತನ ಹೀಗೆ ಮಾನಸ ಪೂಜೆಯಲ್ಲಿ ಉಪಾಸನೆಯನ್ನು ಮಾಡ್ತಾ ಚಿಂತನೆಯನ್ನು ಮಾಡ್ತಾ ಭಗವಂತ ಅಗ್ನಿಯಂತೆ ಸರ್ವಭಕ್ಷಕನಾಗಿದ್ದರೂ ಕೂಡ ಪರಿಶುದ್ಧ ನಿರ್ದೋಷ ಅಂತ ಸ್ತೋತ್ರ ಮಾಡ್ತಾರೆ ಅಗ್ನಿಯ ಸ್ವಭಾವ ದಹನ ಮಾಡುವುದು ಅಗ್ನಿ ಏನನ್ನೇ ದಹನ ಮಾಡಿದರೂ ಕೂಡ ಅದಕ್ಕೆ ಯಾವುದೇ ರೀತಿಯಾಗಿರ್ತಕ್ಕಂಥ ದೋಷ ಹೇಗಿಲ್ಲವೋ ಸದಾ ಅಗ್ನಿ ಪರಿಶುದ್ಧನಾಗೇ ಇರ್ತಾನೋ ಹಾಗೆ ಪರಮಾತ್ಮ ಸರ್ವಭಕ್ಷಕನಾಗಿತ್ತು ಸದಾ ಅತ್ಯಂತ ಪರಿಶುದ್ಧನಾಗಿಯೇ ಇರ್ತಾನೆ ಅತ್ತಾ ಚರಾಚರ ಗ್ರಹಣಾತ್ ಅನುಸೂತ್ರದಲ್ಲಿ ತಿಳಿಸ್ತಾರೆ ಅಗ್ನಿಯೊಳಗೆ ಅಗ್ನಂತರ್ಗತನಾಗಿ ಹರಣಿಪತಿ ಪರಶುರಾಮ ತಾನೆ ಅಗ್ನಿಗೆ ಶುದ್ಧಿಪ್ರದನಾಗಿ ಇರ್ತಾನೆ ಎಚ್ಛಂದ್ರಮಸಿ ಹೆಚ್ಚಾಗ್ನೌ ತತ್ತೇಜೋ ವಿದ್ಯಮಾ ಮಂ ಅಂತ ಹೀಗೆ ಅಗ್ನಿಗೆ ಪಾಚಕತ್ವ ದಹನತ್ವ ಶೋಷಕತ್ವ ಪ್ರಕಾಶತ್ವ ಎಲ್ಲ ಗುಣಧರ್ಮಗಳನ್ನು ನಿಯಮನ ಮಾಡೋನು ಕೂಡ ಭಗವಂತನೇ ಪುರುಷ ಸೂಕ್ತದಿಂದ ಪರಮಾತ್ಮ ವಿಶೇಷವಾಗಿ ಪ್ರತಿಪಾದ್ಯನಾದವನು ಅಂತ ಪುರುಷ ಸೂಕ್ತ ಸುಮೇಯ ಅಂತ ವ್ಯಾಪ್ತಿ ಸಂಧಿಯಲ್ಲಿ ಹೇಳಿದರು ಇಲ್ಲಿ ಸಾ ಶನ ಅಭಿ ಅಂತ ಪುರುಷ ಸೂಕ್ತದ ವಿವರಣೆಯನ್ನು ಕೊಡ್ತಾರೆ ಅಶನ ಅಂದರೆ ಊಟ ಸಾ ಶನ ಅನ್ನ ಉಣ್ಣುವಂತಹ ಅಮುಕ್ತರು ಸಾಶನರು ಅಂತ ಕರೆಸ್ಕೋತಾರೆ ಅನಶನರು ಅಂದರೆ ಅನ್ನ ಉಣ್ಣದೇ ಬದುಕೋರು ಇರ್ತಾರಲ್ಲ ಅವರಿಗೆ ಅನಶನರು ಅಂತ ಮುಕ್ತರು ಊಟವನ್ನು ಮಾಡ್ತಾರೆ ಆದ್ರೆ. ಅಮುಕ್ತರಂತೆ ಹಸಿವೆ ಆದಾಗ ಅವರಿಗೆ ಆ ಸಮಯದಲ್ಲಿ ಊಟ ಸಿಗಲಿಲ್ಲ ಅಂತಂದರೆ ಕೋಪ ತಾಪ ಉಪದ್ವೇಪ ಎಲ್ಲ ಆಗುತ್ತೆ ಮುಕ್ತರಿಗಾದರೆ ಹಸಿವೆ ಅನ್ನೋದು ಇದೇ ಇರುತ್ತೆ ಊಟದ ಆನಂದವನ್ನು ಅನುಭವಿಸ್ತಾರೆ ಆದರೆ ಹಸಿವೆ ಬಾಯಾರಿಕೆ ಎಲ್ಲ ಅವರ ಅಧೀನ ಅಧೀನದಲ್ಲೇ ಇರುತ್ತೆ ಆದ್ದರಿಂದ ಮುಕ್ತರು ಅಮುಕ್ತರು ಇಬ್ಬರಿಗೂ ಅಭಿ ಅಂದರೆ ಬಿಂಬನಾಗಿರುವಂತಹ ಕೇಶವನ್ನು ಎರಡು ರೂಪಗಳನ್ನು ತಮ್ಮ ಸ್ವರೂಪದೇಹದ ಒಳಗೆ ಹೊರಗೆ ಬೇಸರ ಇಲ್ಲದೆ ಉಪಾಸನೆಯನ್ನು ಮಾಡ್ತಾ ಜ್ಞಾನಿಗಳು ಭಗವಂತನನ್ನು ಅಗ್ನಿಯಂತೆ ಸರ್ವಯಜ್ಞ ಭೋಗ್ತಾ ಅಂತ ಸದಾಕಾಲ ಸ್ತೋತ್ರವನ್ನು ಮಾಡ್ತಾರೆ ಪ್ರಾಕೃತ ಅನ್ನವನ್ನು ಉಂಡು ಬದುಕುವಂಥವರು ಪ್ರಾಕೃತ ಶರೀರವನ್ನು ಹೊಂದಿರುವಂತಹ ಅಮುಕ್ತರು ಆದ್ದರಿಂದ ಶಾಸನರು ಅಂತವರಿಗೆ ಹೆಸರು ಅವರಿಗೆ ಅಭಿ ಅಭಿಮುಖನಾಗಿ ಬಿಂಬನಾಗಿ ಇರುವಂತಹ ಭಗವದ್ ರೂಪ ಹೃದಯದಲ್ಲಿರುವಂತಹ ಪ್ರಾಜ್ಞೆ ರೂಪ ಪ್ರಾಕೃತ ಅನ್ನ ಉಣ್ಣದೆ ಚಿನ್ಮಯವಾಗಿರ್ತಕ್ಕಂಥ ಸ್ವರೂಪ ಆನಂದ ರೂಪವಾಗಿರ್ತಕ್ಕಂಥ ಅನ್ನವನ್ನು ಉಣ್ಣುವವರು ಅನಶನರುವು ಅಂದರೆ ಮುಕ್ತರು ಅವರಿಗೆ ಅಭಿ ಅಂದರೆ ಅಭಿಮುಖವಾಗಿರುವಂತಹ ಬಿಂಬ ತುರಿಯ ನಾಮಕ ವಾಸುದೇವ ಈ ಎರಡೂ ರೂಪಗಳು ಕೂಡ ಸಾಶನ ನಶನೇ ಅಭಿ ಅನ್ನೋ ಪುರುಷ ಸೂಕ್ತ ಮಂತ್ರ ಪ್ರತಿಪಾದ್ಯವಾಗಿ ಇರುವಂತದ್ದು. ಜ್ಞಾನಿಗಳು ಈ ರೂಪದ್ವಯವನ್ನು ತಮ್ಮ ಚಿನ್ಮಯ ಶರೀರದ ಒಳಗೆ ಹೊರಗೆ ಭಕ್ತಿಯಿಂದ ಉಪಾಸನೆಯನ್ನು ಮಾಡ್ತಾರೆ ಹುತಾಶನ ಅಗ್ನಿಯಂತೆ ಭಗವಂತ ಸರ್ವಯಜ್ಞ ಭೋಕ್ತನಾಗಿದ್ದಾನೆ ಆ ಸರ್ವಭೋಕ್ತೃತ್ವವನ್ನು ಅಗ್ನಿಗೆ ಕೊಟ್ಟವನೇ ಭಗವಂತ ಅಹಂವೈಶ್ವಾನರೋ ಭೂತ್ವ ಪ್ರಾಣಿ ನಾಂ ಇತ್ಯಾದಿ ಎಲ್ಲ ಗೀತೆಯಲ್ಲಿ ಶ್ರೀಕೃಷ್ಣ ಪರಮಾತ್ಮ ತಿಳಿಸುವಂತೆ ಭೋಜನ ಯಜ್ಞದಲ್ಲಿ ಅನ್ನಹುತಿ ಭೋಗ್ತನಾಗಿದ್ದಾನೆ ಈ ರೀತಿಯಾಗಿ ಜ್ಞಾನಿಗಳು ಸದಾ ಭಗವಂತನನ್ನು ಉಪಾಸನೆಯನ್ನು ಮಾಡ್ತಾರೆ ಕೃಷ್ಣೋ ಮುಕ್ತೈ ರಿಜತೆ ವೀತಮೋಹೈ ಮುಕ್ತರಿಂದಲೂ ಭಗವಂತ ಯಜ್ಞನಗಳಿಂದ ಆರಾಧಿತನಾಗ್ತಾನೆ ಅಂತ ತಾತ್ಪರ್ಯ ನಿರ್ಣಯದಲ್ಲಿ ತಿಳಿಸ್ತಾರೆ ಪರಮಾತ್ಮ ಅಗ್ನಿ ಅಂತ ಸರ್ವಭಕ್ಷಕನಾದರೂ ಕೂಡ ಪರಿಶುದ್ಧನೇ ಆಗಿದ್ದಾನೆ ಸರ್ವಭಕ್ಷೋಪಿ ಯುಕ್ತಾತ್ಮ ನಾದತ್ತೇ ಅಂತ ಭಾಗವತ ತಾತ್ಪರ್ಯದಲ್ಲಿ ಆಚಾರ್ಯರು ತಿಳಿಸ್ತಾರೆ ಆ ಅಗ್ನಿಗೆ ಸರ್ವಭಕ್ಷಕತ್ವನ ಗುಣಧರ್ಮವನ್ನು ಕೊಟ್ಟವನು ಅದನ್ನು ನಿಯಮನ ಮಾಡೋನೇ ಸರ್ವೋತ್ತಮನಾಗಿರ್ತಕ್ಕಂಥ ಭಗವಂತ ಅಂದಮೇಲೆ ಅಗ್ನಿಗೆ ಪರಿಶುದ್ಧತೆಯನ್ನು ಉಂಟು ಮಾಡಿಕೊಟ್ಟವನು ಅನುಗ್ರಹವನ್ನು ಮಾಡಿದವನು ಅಂತ ಆದಮೇಲೆ ಪರಮಾತ್ಮ ಪರಿಶುದ್ಧನಾಗಿರ್ತಾನೆ ಅನ್ನೋದು ಕೈಮುತ್ಯನಯದಿಂದ ಸಿದ್ಧ ಸೂತ್ರಭಾಷ್ಯದಲ್ಲಿ ಆಚಾರ್ಯರು ತಿಳಿಸ್ತಾರೆ ಭಗವಂತ ಶುಭಂ ಪಿಬತ್ಯಸೌ ನಿತ್ಯಂ ನಾಶುಭಂ ಸಹರಿ ಶುಭ ರಸಗಳನ್ನು ಮಾತ್ರ ಸ್ವೀಕಾರ ಮಾಡ್ತಾನೆ ಪರಮಾತ್ಮ ಅಶುಭವನ್ನು ಸ್ವೀಕಾರ ಮಾಡೋದಿಲ್ಲ ಅದು ಸಾಮಾನ್ಯ ಮನುಷ್ಯರಂತೆ ಜಿಫ್ವಾ ಚಾಪಲ್ಯದಿಂದ ಸ್ವೀಕಾರ ಮಾಡೋದಲ್ಲ ಪ್ರತಿಬಿಂಬರಾದ ಜೀವರಿಗಾಗಿ ಪರಮಾತ್ಮ ಬಿಂಬನಾಗಿದ್ದರಿಂದ ಸ್ವೀಕಾರ ಮಾಡ್ತಾನೆ ಹೀಗೆ ಅನ್ನ ಉಣ್ಣುವಂತಹ ಅಮುಕ್ತರಿಗೂ ಅನಶನ ಅಂದರೆ ಸು ಪ್ರಾಕೃತ ಅನ್ನ ಉಣ್ಣದೇ ಕೇವಲ ಸ್ವರೂಪಭೂತವಾಗಿರ್ತಕ್ಕಂಥ ಅಪ್ರಾಕೃತವಾದ ಅನ್ನವನ್ನು ಉಣ್ಣುವಂತಹ ಮುಕ್ತರು ಇಬ್ಬರಿಗೂ ಕೂಡ ಅಭಿ ಇದ್ರೆ ಪರಮಾತ್ಮನ ಕೇಶವನ ಎರಡು ರೂಪಗಳನ್ನು ನಿತ್ಯದಲ್ಲೂ ಜ್ಞಾನಿಗಳ ಉಪಾಸನೆಯನ್ನು ಮಾಡ್ತಾರೆ ಮಾಡಬೇಕು ಶರೀರದ ಒಳಗೆ ಹೊರಗೆ ಬೇಸರಿಲ್ಲದೆ ಕಿಂಚಿತ್ತೂ ಅದರಲ್ಲೇ ಉದಾಸೀನ್ಯವನ್ನು ತೋರ್ಬಾರದು ಭಕ್ತಿ ಸದ್ಭಕ್ತಿಯಿಂದ ಅಂದರೆ ಸಮೀಚೀನವಾಗಿರ್ತಕ್ಕಂಥ ಭಕ್ತಿ ಜ್ಞಾನಾದಿಗಳಿಂದ ಉಪಾಸನೆಯನ್ನು ಮಾಡಬೇಕು ಗುರುಮುಖದಿಂದ ತಿಳಿದು ನಿಶ್ಚಯವಾಗಿ ಜ್ಞಾನವನ್ನು ಸಂಪಾದಿಸಿ ಆ ರೀತಿಯಾಗಿ ಉಪಾಸನೆಯನ್ನು ಮಾಡ್ತಾ ಬುಧರು ಅಂದರೆ ಜ್ಞಾನಿಗಳು ಹುತಾಶನ ಓಲಿಪ್ಪನೆಂದು ಅನವರತ ತೂತಿಸುತ್ತಿರು ಅಗ್ನಿ ಅಂತ ಸರ್ವಭೋಕ್ತ ಸರ್ವಯಜ್ಞಭೋಕ್ತ ಅಂತ ಈ ರೀತಿಯಾಗಿ ಉಪಾಸನೆ ಮಾಡಬೇಕು ಅಂತ ತಿಳಿಸ್ಕೊಡ್ತಾರೆ